ಮಾನವೀಯತೆ ಶ್ರೀನಿವಾಸ ಶಾಸ್ತ್ರಿಗಳಲ್ಲಿ ಲೋಕದ ಮೆಚ್ಚುಗೆಯ ತಕ್ಕ ಗುಣ ಬಹು ವಿಧವಾಗಿತ್ತು ಅದರ ವಿದ್ವತ್ತು ಅವರ ವಾಗ್ನಿಕೆ ಅವರ ಮನಸ್ಸಿನ ವಿಶಾಲತೆ ಅವರ ಔದಾರ್ಯ ಅವರ ಗಾಂಭೀರ್ಯ ಅವರ ನೀತಿ ಸೂಕ್ಷ್ಮ ಚತುರತೆ ಅವರ ರಾಜಕೀಯ ಸಂಧಾನ ಹೀಗೆ ಅವರ ಗುಣಾತಿಶಯಗಳು ಪ್ರಭಾವಗಳು ನಾಲ್ಕಾರು ಬಗೆಯಾಗಿದ್ದವು ಅವೆಲ್ಲ ಸಾಮಾನ್ಯವಾದ ಗುಣಶಕ್ತಿಗಳೆಂಬುದರಲ್ಲಿ ಸಂದೇಹವಿಲ್ಲ ಆದರೆ ನನಗೆ ವೈಯಕ್ತಿಕವಾಗಿ ಇದ್ದ ಆಕರ್ಷಣೆ ಅವರ ಮಾನವೀಯತೆ ಮಾನವೀಯತೆ ಎಂದರೆ ಮಾನವ ಜಾತಿಗೆ ಸಹಜವಾದ ಸಹಾನುಭೂತಿ ಮನುಷ್ಯ ಮಾತ್ರನಲ್ಲಿ ಎಷ್ಟೋ ದುರ್ಬಲತೆಗಳು ಚ ಮುಚ್ಚುಮರೆಗಳು ಅಸಹನೆಗಳು ಸ್ವಾಭಾವಿಕವಾಗಿರುತ್ತವೆ ಈ ನಾನಾ ಗುಣ ನ್ಯೂ ನ್ಯೂನತೆಗಳಲ್ಲಿ ಬಹುಭಾಗ ಸಾಮಾನ್ಯವಾಗಿ ಗುಪ್ತವಾಗಿರುತ್ತವೆ ಅವು ಮನುಷ್ಯನಲ್ಲಿ ಉಂಟೆಂಬುದರ ಸುಳಿವೆ ತೋರಿ ಬಾರದಿರುತ್ತದೆ ಅಂತ ಗೂಢ ದೌರ್ಬಲ್ಯಗಳು ವ್ಯಕ್ತವಾದಾಗ ಅದರ ವಿಷಯದಲ್ಲಿ ಅತ್ಯಾಗ್ರಹ ತೋರದೆ ಒಂದು ನಯದಿಂದ ಅದನ್ನು ಸಹಿಸಿ ಆ ದೌರ್ಬಲ್ಯವಿಲ್ಲವೆನಿಸುವಂತೆ ಮಾಡುವುದು ಮಾನವೀಯತೆ ಇನ್ನೊಬ್ಬರಲ್ಲಿ ನಾವು ಯಾವ ಲೋಪವನ್ನು ಅತಿರೇಕವನ್ನು ಆಕ್ಷೇಪಿಸಬೇಕೆಂದೆನಿಸುತ್ತದೆಯೋ ಆ ಲೋಪ ಅಥವಾ ಆ ಅತಿರೇಕ ನಮ್ಮೊಳಗೂ ಗೂಢವಾಗಿ ಇರಲಾರದೇಕೆ ಅದನ್ನು ಕೆರಳಿಸುವ ಸಂದರ್ಭ ನಮ್ಮಲ್ಲೂ ಅದು ರೂಪುಗೊಳ್ಳಲಾರದೇನೋ ಹೀಗೆಂದು ಮನುಷ್ಯನು ತನ್ನ ಅಂತರಂಗದೊಳಗೆ ವಿಚಾರ ಮಾಡಿಕೊಂಡು ಇತರರ ಲೋಪದೋಷಗಳ ವಿಷಯದಲ್ಲಿ ಕ್ಷಮೆಯಿಂದಲೂ ಅನುಕಂಪೆಯಿಂದಲೂ ನಡೆದುಕೊಳ್ಳುವ ಗುಣವೇ ಮಾನವೀಯತೆ ನಯಮಾರ್ಗ ಶಾಸಿಗಳವರಲ್ಲಿ ಈ ಗುಣ ಸಂಪೂರ್ಣವಾಗಿದ್ದರಿಂದ ಅವರಿಗೆ ಶತ್ರು ಎಲ್ಲಿಯೂ ಇರಲಿಲ್ಲ ಮತ್ತೊಬ್ಬರು ಮಾಡಿದ ತಪ್ಪನ್ನು ನಾನು ಮಾಡಲಾರೆನೆಂದು ಹೇಗೆ ಖಾತರಿ ತಪ್ಪು ಮಾಡಿದರೆ ಅದನ್ನು ತಿದ್ದುವ ನಯ ಆ ನಯವನ್ನು ಕಂಡುಕೊಂಡು ನಯಮಾರ್ಗದಲ್ಲಿ ನಡೆಯುವುದು ಮಾನವ ಸಹಾನುಭೂತಿ ಒಂದಾನೊಂದು ದಿನ ನಾವು ನಾಲ್ವರೈವರು ಶಾಸಿಗಳೊಡನೆ ರೈಲಿನಲ್ಲಿ ಪ್ರಯಾಣ ಮಾಡುತ್ತಿದ್ದಾಗ ಯಾವುದೋ ಒಂದು ಸ್ಟೇಷನ್ನಲ್ಲಿ ರೈಲು ನಿಂತಿತ್ತು ನಾಲ್ಕೈದು ನಿಮಿಷಗಳಿರಬಹುದು ಆಗ ನಮ್ಮ ಪೈಕಿ ಒಬ್ಬಾತನ ಕಣ್ಣದೃಷ್ಟಿ ಒಬ್ಬಾಕೆಯ ತಲೆ ತುರುಬಿನ ಕಡೆ ನೆಟ್ಟು ನಿಂತಿತ್ತು ಆಕೆಯ ಮುಖ ರೈಲಿನ ಎದುರುಗಡೆ ತಿರುಗಿತ್ತು ಆಕೆಯ ಬೆನ್ನು ನಮ್ಮ ಕಡೆಗಿತ್ತು ಯಾರೊಡನೆಯೋ ಮಾತನಾಡುತ್ತಿದ್ದರು ಈ ನಮ್ಮ ಸ್ನೇಹಿತನ ವೀಕ್ಷೆ ಆ ತುರುಬಿನಲ್ಲಿ ನಿಂತಿದ್ದದನ್ನು ಶಾಸಿಗಳು ಗಮನಿಸಿರಬೇಕು ರೈಲು ಕದಲಿತು ನಮ್ಮ ಸ್ನೇಹಿತನ ಮುಖ ಕೊಂಚ ಕಂಗೆಟ್ಟಿತ್ತು ಶಾಸಿಗಳು ಲೋಕಾಭಿರಾಮವಾಗಿ ಎಲ್ಲರಿಗೂ ಹೇಳುವಂತೆ ಒಂದು ಮಾತನಾಡಿದರು ಈ ಊರಿನಲ್ಲಿ ಹೂವಿನ ತೋಟಗಳು ಹೆಚ್ಚಾಗಿರಬೇಕೆಂದು ತೋರುತ್ತದೆ ಒಳ್ಳೆ ಕೋಲು ಮಲ್ಲಿಗೆಯ ಹೂ ಮೊಗ್ಗು ಚೆನ್ನಾಗಿರುವುದು ಮಾತ್ರವಲ್ಲ ಅದನ್ನು ಪೂರ್ಣಿಸಿ ಸಿಂಗಸಿಕೊಳ್ಳುವುದರಲ್ಲಿ ಒಂದು ಜಾಣತನವಿರಬೇಕಲ್ಲ ಆ ಸೊಗಸನ್ನೆಲ್ಲ ನೀವು ನೋಡಿದ್ದು ಆ ಸೊಗಸನ್ನೆಲ್ಲವೇ ನೀವು ನೋಡಿದ್ದು ಹೀಗೆ ಲಘುವಾಗಿ ಉಪಹಾಸ ಮಾಡಿದರು ನವರು ಇನ್ನೊಂದು ಸಾರಿ ಮಂಗಳೂರಿಗೆ ಹೋಗಿದ್ದಾಗ ಅಲ್ಲಿ ಒಬ್ಬ ಮಹಿಳೆ ಶಾಸ್ತ್ರಿಗಳ ಉಪನ್ಯಾಸಕ್ಕೆ ಬಂದಿದ್ದಳು ಶಾಸ್ತ್ರಿಗಳು ಮಂಗಳೂರಿನಲ್ಲಿ ನಾಲ್ಕೈದು ಕಡೆ ಮಾಡಿದ ಉಪನ್ಯಾಸಗಳಿಗೂ ಆಕೆ ಬಂದಿದ್ದಲ್ಲದೆ ಶಾಸ್ತ್ರಿಗಳು ಬಿಡಾರ ಮಾಡಿದ್ದ ಮನೆಗೂ ಬಂದು ಮರ್ಯಾದೆ ತೋರಿಸಿದಳು ಶಾಸಿಗಳ ಪರಿವಾರದಲ್ಲಿದ್ದ ಒಬ್ಬಾತ ಆ ವಿತಂತು ಮಹಿಳೆಯನ್ನು ನೋಡುತ್ತಿದ್ದದು ಶಾಸಿಗಳ ದೃಷ್ಟಿಗೆ ಬಿದ್ದಿರಬೇಕು ಮಂಗಳೂರಿನಿಂದ ಹಿಂತಿರುಗಿದ ಮೇಲೆ ಎಷ್ಟೋ ಕಾಲ ಕಳೆದ ಬಳಿಕ ಯಾವುದೋ ಸಂದರ್ಭದಲ್ಲಿ ಯಾರೋ ಆ ವಿತಂತುವಿನ ಮಾತನ್ನೆತ್ತಿದರು ಆ ಮಾತಿನ ಸಮಯದಲ್ಲಿ ಆಕೆ ದೆಹಲಿಯಲ್ಲಿದ್ದರು ಶಾಸಿಗಳು ತಮ್ಮ ಪರಿವಾರದಲ್ಲಿದ್ದ ಸ್ನೇಹಿತನ ಕಡೆ ತಿರುಗಿ ಈಗ ಆಕೆ ಬಹಳ ದೊಣ್ಣೆಯಾಗಿದ್ದಾಳೆ ಹಿಂದೆ ನೀವು ಮಂಗಳೂರಿನಲ್ಲಿ ನೋಡಿದಾಗ ಇದ್ದಂತೆ ತೆಳ್ಳಲಿಲ್ಲ ಮುದುಕಿಯಂತೆ ಕಾಣುತ್ತಾಳೆ ಎಂದರು ಸಂದರ್ಭ ತಿಳಿದಿದ್ದವರು ಮುಸಿ ಮುಸಿ ನಗುವಿನಲ್ಲಿ ಒಬ್ಬರೊಬ್ಬರ ಮುಖ ನೋಡಿಕೊಂಡರು ಒಂದು ಹಿತಬೋಧೆ ಶಾಸ್ತ್ರಿಗಳು ಶಂಕರಪುರದಲ್ಲಿ ನಾನಿದ್ದಾಗ ಆಗಾಗ ನನ್ನ ಮನೆಗೆ ಬರುತ್ತಿದ್ದುದುಂಟು ನನ್ನ ತಂದೆಗೆ ನನ್ನ ಮೇಲೆ ಕೋಪವೇನಾದರೂ ಬಂದಿದ್ದರೆ ಶಾಸ್ತಿಗಳಿಗೆ ಹೇಳುತ್ತಿದ್ದರು ಶಾಸಿಗಳು ನನಗೆ ಚೀಮಾರಿ ಹಾಕುತ್ತಿದ್ದರು ಈ ಅಕ್ರಮದ ಮೂಲ ನಿನ್ನ ಸ್ವಭಾವದಲ್ಲಿದೆ ಎಂದು ನನಗೆ ಹೇಳುವರು ನಾನು ದೆಹಲಿಯ ಪ್ರಯಾಣವನ್ನು ಚಿಂತಿಸುತ್ತಿದ್ದಾಗ ಶಾತ್ರಿಗಳು ಹೀಗೆ ಹೇಳಿದರು ಅಯ್ಯ ನೀನು ದೆಹಲಿಗೆ ಹೋಗುತ್ತಿ ಅಲ್ಲಿ ಮದನ ಮೋಹನ ಮಾಳವೀಯರನ್ನು ಕಂಡು ನಮಸ್ಕಾರ ಹಾಕಬೇಕೆಂದು ನಿನಗೆ ಅಪೇಕ್ಷೆಯಾಗುತ್ತದೆ ಅದು ಸ್ವಾಭಾವಿಕ ಮತ್ತು ಯುಕ್ತವಾದದ್ದು ಆದರೆ ಅದಕ್ಕಾಗಿ ಬಹಳ ಹೊತ್ತು ಕಳೆಯಬೇಡ ಮಾಳವೀಯರು ನಿನಗೆ ಸಿಕ್ಕುವುದಕ್ಕೆ ಒಂದೆರಡು ದಿನ ಬೇಕಾದಿತ್ತು ಅವರ ಕೈಗೆ ಸಿಕ್ಕಿದರೆ ನೀನು ಬೇಗ ಹಿಂದಕ್ಕೆ ಬರುವವನು ಅಲ್ಲ ನಿನಗಿರುವ ಕಾಲ ಕೊಂಚ ಅದನ್ನು ವ್ಯರ್ಥವಾಗಿ ಕಳೆಯಬೇಡ ನಾನು ಹಾಗೆ ಆಗುವುದೇ ಇಲ್ಲ ಎಂದು ಒತ್ತೊಟ್ಟಿ ಹೇಳಿದೆ ಶಾಸಿಗಳು ಹಾಗೆಲ್ಲಾ ಹೇಳಬೇಡ ಮಾಳವೀಯರು ಪೂಜ್ಯರು ಅವರ ಚಾರಿತ್ರ ನಿನ್ನ ಮನಸಿಗೆ ಒಪ್ಪುತ್ತದೆ ನೀನು ಮೈಮರೆತು ಮಂಕಾಗಿ ಕುಳಿತು ನಾನು ಇಲ್ಲ ಹಾಗಾಗುವುದಿಲ್ಲ ವಾಸ್ತವವಾಗಿ ಆದದ್ದೇನು ಮಾಳವೀಯರನ್ನು ಅನ್ವೇಷಿಸುವುದರಲ್ಲಿಯೂ ಆಶ್ರಯಿಸುವುದರಲ್ಲಿಯೂ ಒಂದು ವಾರ ಕಳೆದು ಹೋಯಿತು ಹೀಗಾಗುತ್ತದೆಂದೇ ಶಾಸಿಗಳು ಹೇಳಿದ್ದದ್ದು ಇಂಗಿ ತಜ್ಞತೆ ನನ್ನ ತಂದೆ ಶಾಸಿಗಳೊಡನೆ ಒಂದು ಆಕ್ಷೇಪವನ್ನು ಹೇಳಿಕೊಂಡಿದ್ದಂತೆ ತೋರುತ್ತದೆ ಅದಿಲ್ಲದಿದ್ದರೆ ಶಾಸ್ತ್ರಿಗಳು ನನಗೆ ಪ್ರಯಾಗಾಕಾಶಗಳಿಗೆ ಹೋಗಿ ಒಂದು ತಂಬಿಗೆ ಗಂಗೋದಕವನ್ನು ತೆಗೆದುಕೊಂಡು ಬಾರೆಂದು ಒತ್ತಿ ಹೇಳಬೇಕಾದ ಕಾರಣ ಇರಲಿಲ್ಲ ನನ್ನ ಅಂತರಂಗ ಎಂತೆಂತಹ ಸಂದರ್ಭದಲ್ಲಿ ಹೇಗೆ ಹೇಗೆ ಪ್ರತಿಕ್ರಿಯೆ ತೋರಿಸಿತ್ತೆಂಬುದನ್ನು ಶಾಸ್ತ್ರಿಗಳು ನನ್ನ ತಂದೆಗೆ ಸಮಾಧಾನವಾಗಿ ಕಂಡುಕೊಂಡಿದ್ದರು ಇದು ಮಾನವೀಯತೆಯ ದೊಡ್ಡ ಲಕ್ಷಣವೆಂದು ನಾನು ಭಾವಿಸಿದ್ದೇನೆ ಮನುಷ್ಯನು ಆಡಿದ ಮಾತಿನ ಅಥವಾ ಮಾಡಿದ ಕೆಲಸದ ಅರ್ಥವನ್ನು ತಿಳಿದುಕೊಳ್ಳುವುದು ದೊಡ್ಡ ಗುಣ ಅದಕ್ಕಿಂತ ದೊಡ್ಡದು ಇಂಗಿತ ಗ್ರಹಣ ಮಾತಿನಿಂದ ಆಡದೆ ಚೇಷ್ಟೆಯಿಂದ ಹೊರಪಡಿಸದೆ ಮನುಷ್ಯನು ಮನಸ್ಸಿನಲ್ಲಿಟ್ಟುಕೊಂಡಿರುವ ಇಂಗಿತ ಭಾವವನ್ನು ಬಲ್ಲವರು ವಿರಳ ಅಂತಹ ಇಂಗಿತೆಯಿಂದ ಶಾಸ್ತ್ರಿಗಳವರು ಲೋಕ ಸಂಪರ್ಕವನ್ನು ನಿರ್ವಹಿಸಿದರು ಸಾಧನೆ ಒಟ್ಟಿನಲ್ಲಿ ಇದು ಶಾಸ್ತ್ರಿಗಳವರಿಂದಾದ ದೊಡ್ಡ ಸಾಧನೆ ಇದು ಶಾಸ್ತ್ರಿಗಳ ವಿಶೇಷಾಕಾರದ ದೇಶ ಸೇವೆ ಎಂದು ಬೆಟ್ಟಿಟ್ಟು ತೋರಿಸಬಹುದಾದ ಕಾರ್ಯ ಯಾವುದು ಈ ಪ್ರಶ್ನೆಗೆ ನಿರ್ದಿಷ್ಟವಾದ ವಾಕ್ಯದಲ್ಲಿ ಪ್ರತ್ಯುತ್ತರ ಹೇಳುವುದು ಕಷ್ಟದ ಕೆಲಸ ಶಾಸ್ತ್ರಿಗಳ ಜೀವನ ಪ್ರಭಾವ ಒಂದು ಹೂವಿನ ಸೌರವಾದಂತೆ ಹೂವು ಕಷ್ಟದ ಕೃಷಿಯ ತೋಟಗಾರನ ಕಷ್ಟಕ್ಕೆ ಪ್ರತಿಫಲವೇನು ಎಂದರೆ ಹೂವಿನ ಅಂಗಡಿಯಲ್ಲಿ ಬರುವ ಬೆಲೆ ಎಂದು ಹೇಳಬಹುದು ಅದರ ಉದ್ಯಾನವನದಲ್ಲಿ ಗಮಲು ತುಂಬಿದ ಹೂವು ಮಾಡಿದ ಸಾಧನೆಯೇನು ವಾತಾವರಣವನ್ನು ರಮಣೀಯವಾಗಿಸಿದ್ದು ದೀಪ ಸಾಧಿಸುವ ಸಾಧನೆ ಎಂತಾದ್ದು ಅದು ಬೆಳಕನ್ನು ಹರಡುತ್ತದೆ ಆ ಬೆಳಕು ಎಲ್ಲರಿಗೂ ಆಗುತ್ತದೆ ಶ್ರೀನಿವಾಸ ಶಾಸ್ತ್ರಿಗಳವರಂತ ವಿದ್ವದ್ರಸಿಕರು ಸಾಧಿಸಬಹುದಾದದ್ದು ಅಷ್ಟು ಮಾತ್ರದ್ದೇ ಅವರ ವಾಕ್ಯದಿಂದಲೂ ಸೌಜನ್ಯದಿಂದಲೂ ಅವರು ತಮ್ಮ ವಾತಾವರಣದಲ್ಲಿ ಒಂದು ಪರಿಮಳವನ್ನು ತುಂಬುತ್ತಾರೆ ಪರಿಮಳ ಇರುವುದು ಕೊಂಚ ಹೊತ್ತು ಮಾತ್ರ ಆದರೆ ಆ ಕೊಂಚ ಹೊತ್ತು ಜನಕ್ಕೆ ನಿರ್ಮಲಕಾರಿಯಾಗಿ ಉಲ್ಲಾಸಕಾರಿಯಾಗಿರುತ್ತದೆ ಒಳ್ಳೆಯ ದೀಪಸ್ತಂಭ ಏನು ಮಾಡುತ್ತದೆ ಬೆಳಕನ್ನು ಸುತ್ತ ಮನಸ್ಸನ್ನು ಪ್ರಸನ್ನವಾಗಿಸುತ್ತದೆ ಕೊಳೆ ಕಷ್ಮಲಗಳು ಕಣ್ಣಿಗೆ ಕಾಣಿಸುವಂತೆ ಮಾಡಿ ನೈರ್ಮಲ್ಯವನ್ನು ಹರಡುತ್ತದೆ ಶ್ರೀನಿವಾಸ ಶಾಸ್ತ್ರಿಗಳಿಂದ ದೇಶಕ್ಕೆ ಆದ ಉಪಕಾರ ಅಂಥದ್ದು ಮೊದಲನೆಯದಾಗಿ ಅವರು ಪ್ರಸಕ್ತ ಪ್ರಶ್ನೆಯ ಭಾಗಗಳನ್ನು ವಿಶ್ಲೇಷಣೆ ಮಾಡಿ ತೋರಿಸುವುದರಲ್ಲಿ ಪರಮ ನಿಪುಣರೆಂದು ಮನ್ನಿಸಲ್ಪಟ್ಟಿದ್ದರು ಪ್ರಶ್ನೆ ತೊಡಕಿನದಾದಷ್ಟು ಅದರ ಸಿಕ್ಕನ್ನು ಬಿಡಿಸುವ ನಿಪುಣರ ಅವಶ್ಯಕತೆ ಅಷ್ಟು ಹೆಚ್ಚಾಗಿರುತ್ತದೆ ಪ್ರಶ್ನೆಯಲ್ಲಿ ಸೇರಿಕೊಂಡಿರುವ ನೂಲುಗಳಷ್ಟು ಎಳೆಗಳಷ್ಟು ಕೊಂಕು ಕೊಂಕು ಟೊಂಕುಗಳಷ್ಟು ಇದನ್ನು ಬಿಡಿಸಿ ಬಿಡಿಸಿ ತೋರಿಸುವ ವಿಶದೀಕರಣ ಶಕ್ತಿ ಮನುಷ್ಯನಿಗೆ ಬೇಕಾದ ಒಂದು ಮಹಾಶಕ್ತಿ ಅದು ಶಾಸ್ತ್ರಿಗಳಿಗೆ ದೊರೆತಿತ್ತು ವಿಶದೀಕರಣವೇ ಪ್ರಶ್ನೆಯ ಪರಿಹಾರ ಯಾವಯವದಾರ ಯಾವ ಹೇಗೆ ಹೇಗೆ ಸುತ್ತಿ ಸುತ್ತಿ ಗಂಟಾಗಿದೆ ಎಂಬುದನ್ನು ಕಂಡುಕೊಳ್ಳುವುದೇ ಆ ಪ್ರಶ್ನೆಯ ಪರಿಹಾರ ವಿಧಾನ ಹೀಗೆ ಪ್ರಸಕ್ತ ಪ್ರಶ್ನೆಯ ನಾನಾ ಎತ್ತಿ ತೋರಿಸಿಕೊಟ್ಟದ್ದು ಶಾಸ್ತ್ರಿಗಳ ಸೇವೆ ಅದು ಬುದ್ದಿದೀಪದ ಸೇವೆ ಎರಡನೆಯದಾಗಿ ಹೇಳಬೇಕಾದದ್ದನ್ನು ನಯ ಮರ್ಯಾದೆಯಿಂದ ಹೇಳುವ ವಾಕ್ಯ ಕುಶಲತೆ ಇದೇ ಮನುಮಹರ್ಷಿ ಉಪದೇಶಿಸಿರುವ ವಾಗ್ನಯ ಸತ್ಯಂ ಬೃಯಾತ್ ಪ್ರಿಯಂ ಬೃಯಾತ್ ಸತ್ಯವನ್ನು ಹೇಳಬೇಕು ಮತ್ತು ಅದು ಪ್ರಿಯವಾಗಿರುವ ರೀತಿಯಲ್ಲಿ ಹೇಳಬೇಕು ಈ ಪ್ರಿಯವೆಂಬುದು ಹೃದಯದ ಗುಣ ಇದೇ ಗೀತೆಯಲ್ಲಿ ಹೇಳಿರುವ ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯಹಿತ ಈ ಉಪದೇಶದ ಅಭ್ಯಾಸ ಶಾಸ್ತಿಗಳ ದೇಶ ಸೇವೆಯ ಇನ್ನೊಂದು ಲಕ್ಷಣ ಅವರು ಅನುನಯ ಪಡಿಸಿದವರು ಎಂದರೆ ಪ್ರತಿ ಕಕ್ಷಿಗಳನ್ನು ಒಲಿಸಿ ಒಡಂಬಡಿಸಿದವರು ಇದು ಜಾಜಿ ಮಲ್ಲಿಗೆಗಳ ಗುಣ ಅವು ಮನಸ್ಸಿಗೆ ಇಂಪು ತಂಪುಗಳನ್ನು ತಂದು ಬಿಸಿಯನ್ನು ಗಾಟನ್ನು ಮರೆಯುತ್ತದೆ ಶ್ರುತಿ ಹೇಳುತ್ತದೆ ಯಥಾವೃಕ್ಷ ಸಂಪುಷ್ಪತೂರಾತ್ ಗಂಧೋ ವಾತ್ಯವಂ ಪುಣ್ಯಸ್ಯ ಕರ್ಮಣ ಇದು ಸಾಧನೆಯಲ್ಲವೋ ವಸಂತ ಮಹಲಿನ ಒಂದು ಅನುಭವ ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರ ದಿವಸ ಸಂಜೆ ಶಾಸಿಗಳವರು ಅವರ ಮಿತ್ರ ಪರಿವಾರವು ಮೈಸೂರನ್ನು ತಲುಪಿದೆವು ಮಿರ್ಜಾ ಸಾಹೇಬರ ಶಿಫಾರಸಿನಂತೆ ನಮಗೆ ವಸಂತ ಮಹಲಿನಲ್ಲಿ ಬಿಡಾರ ಏರ್ಪಾಟಾಗಿತ್ತು ಗೊತ್ತಾದ ಕಾರ್ಯಕ್ರಮವೇನೂ ಇರಲಿಲ್ಲ ಶಾಸಿಗಳು ಅವರ ಮನಸ್ಸು ಬಂದಂತೆ ಇರಬೇಕಾದದ್ದೆಂದು ಮಿರ್ಜಾರವರು ನೇಮಿಸಿದ್ದರು ಆಗಿನ ಒಂದೆರಡು ಅನುಭವಗಳನ್ನು ಹೇಳುತ್ತೇನೆ ಭೋಜನ ವೈಭವ ಆ ರಾತ್ರಿ ಭೋಜನ ಶಾಲೆಗೆ ನಾವೆಲ್ಲ ಬಂದಾಗ ಅಲ್ಲಿಯ ನೋಟ ನನ್ನ ಕಣ್ಣಿಗೆ ವಿಜೃಂಭಣೆಯದೆಂದು ತೋರಿತು ಬೆಳ್ಳಿಯ ಹೂ ಹಾಕಿದ ಮಣೆಗಳು ಊಟಕ್ಕಾಗಿ ದೊಡ್ಡ ದೊಡ್ಡ ಬಾಳೆ ಎಲೆಗಳು ಎಲೆಯ ನಡುವೆ ಬೆಳ್ಳಿಯ ತಟ್ಟೆ ಬೆಳ್ಳಿಯ ದೊನ್ನೆ ಕುಡಿಯುವ ನೀರಿಗಾಗಿ ದೊಡ್ಡ ಬೆಳ್ಳಿಯ ಲೋಟ ಭೋಜನ ಶಾಲೆಯಲ್ಲಿ ಅಲ್ಲಲ್ಲಿ ಹೂವಿನ ತೋರಣ ಗಮಗಮಿಸುವ ಊದುಕಡ್ಡಿ ಇವನ್ನೆಲ್ಲ ನೋಡಿ ನಾನು ಬೆರಗಾದೆ ಊಟಕ್ಕೆ ಕೊಡುವ ಕೊಡುವ ಮುನ್ನ ಮನೆಯನ್ನು ಬೇರೆ ತೆಗೆದಿಟ್ಟೆ ಶಾಸ್ತ್ರಿಗಳು ಕೇಳಿದರು ಅದೇಕೆ ಇಷ್ಟು ಐಶ್ವರ್ಯದ ಲಕ್ಷಣ ನನಗೆ ಒಪ್ಪುವುದಲ್ಲ ಈ ಮಾತನ್ನು ಗಟ್ಟಿಯಾಗಿ ಹೇಳಬೇಡ ಆ ಅಭಿಪ್ರಾಯವನ್ನು ನೀನು ಇಟ್ಟುಕೊಳ್ಳಬಾರದು ಐಶ್ವರ್ಯ ಬಡತನ ಈ ಎರಡಕ್ಕೂ ಇರುವ ವ್ಯತ್ಯಾಸವನ್ನು ನಮ್ಮಂಥವರು ಜ್ಞಾಪಕಕ್ಕೆ ತಂದುಕೊಳ್ಳಬಾರದು ನಮ್ಮನ್ನು ಕರೆಯುವವರು ಪ್ರೀತಿಯಿಂದ ಕರೆಯುತ್ತಾರೆ ಅವರಿಗೆ ಉಂಟಾದದ್ದರಿಂದ ಅವರು ಆಧರಿಸುತ್ತಾರೆ ಮಹಾರಾಜರ ಮನೆಯಲ್ಲಿ ನಿನ್ನ ನನ್ನ ಮನೆಯ ಉಪಚಾರ ಮಹಾರಾಜರ ಅಂತಸ್ತು ಎಂಥದ್ದು ನಿನ್ನ ನನ್ನ ಮನೆಯಲ್ಲಿ ನಾನು ಮಹಾರಾಜನನ್ನು ಅನುಕರಿಸಲಾದೀತೇ ಅವರವರ ದರ್ಜೆಗೆ ತಕ್ಕಂತೆ ಅವರು ನಡೆದುಕೊಳ್ಳುತ್ತಾರೆ ಅದನ್ನು ನಾವು ನೈಜವಾಗಿ ಗ್ರಹಿಸಬೇಕು ನಾನು ಮನಸ್ಸಿನೊಳಗಡೆ ಕಪಾಳ ಬೆಳೆದುಕೊಂಡು ಎಲ್ಲರಂತೆ ಕುಳಿತು ಊಟ ಶಾಸಿಗಳನ್ನು ನೋಡಲು ಮಾರನೆಯ ದಿನದಿಂದ ಜನ ತಂಡತಂಡವಾಗಿ ಬರುತ್ತಿದ್ದರು ಅವರಿಗೆ ವಿಶ್ರಾಂತಿ ದುರ್ಲಭವಾಯಿತು ಗ್ರೀಸ್ ದೇಶ ಒಂದು ದಿನ ಬೆಳಿಗ್ಗೆ ಕಾಫಿ ಸೇವನೆಯ ಹೊತ್ತಿನಲ್ಲಿ ಅವರು ನಾನು ಇಬ್ಬರೇ ಇದ್ದೆವು ನಾನು ಅವರನ್ನು ಕೇಳಿದೆ ನೀವು ಯುರೋಪ್ ಸಂಚಾರದಲ್ಲಿ ಗ್ರೀಸ್ ದೇಶಕ್ಕೆ ಹೋಗಿದ್ದೀರಾ ಹೋಗಿದ್ದೆ ಅಲ್ಲೊಂದು ವಾರ ಕಳೆದು ಬಂದೆ ಗ್ರೀಸಿನವರು ಹೇಗಿದ್ದಾರೆ ಸಾಕ್ರಿಟಿಸ್ ಪ್ಲಾಟೋ ಅರಿಸ್ಟಾಟಲ್ ಅಸ್ಕುಲಸ್ ಸೋಪೋಕ್ಲಿಸ್ ಯೂರಿಪಿಡಿಸ್ ಮೊದಲಾದವರ ಕಾವ್ಯಗಳಲ್ಲಿ ತೋರುವ ಲಕ್ಷಣಗಳು ಆ ಜನರಲ್ಲಿ ಈಗ ಕೊಂಚವಾದರೂ ಉಂಟೆಗಳು ನಿತ್ಯುಸಿರೆಳೆದು ನಾವು ನಮ್ಮ ಮಹರ್ಷಿಗಳ ಲಕ್ಷಣಗಳನ್ನು ಎಷ್ಟು ಮಾತ್ರ ಪ್ರತಿಬಿಂಬಿಸುತ್ತಿದ್ದೇವೆಯೋ ಈ ಹೊತ್ತಿನ ಗ್ರೀಕರು ಅವರ ಪೂರ್ವಿಕರ ವಿಷಯದಲ್ಲಿ ಹಾಗಿದ್ದಾರೆ ಮಾಡರ್ನ್ ಗ್ರೀಕ್ ಎಂಬುದು ಅವರ ಹೇಳನೆಯ ಮಾತಾಗಿದೆ ನೀನು ಹೇಳುವ ಗ್ರೀಸ್ ದೇಶವು ಪುರಾತನ ಕಥೆ ಕಥೆಗಳಲ್ಲಿದೆ ಈ ಹೊತ್ತಿನ ಗ್ರೀಸ್ ದೇಶದ ವಾಸ್ತವ ಸ್ಥಿತಿ ನಮ್ಮ ದೇಶಕ್ಕಿಂತ ಹೀನವಾಗಿ ಹೀನವಾಗಿದೆ ಹೋಯಿತು ಎಲ್ಲ ಹೋಯಿತು ಹೀಗೆ ಮರುಗಿದರು ಆ ಮರುಕದ ಸಂದರ್ಭ ಶಾಸ್ತ್ರಿಗಳಿಗೆ ಸ್ವದೇಶ ವಿಷಯದಲ್ಲಿದ್ದ ಚಿಂತೆಯೂ ಯಾತನೆಯೂ ಪ್ರಕಟವಾಗಿತ್ತು ಒಂದು ಸಾರಿ ಮಿರ್ಜಾ ಸಾಹೇಬರು ಬಂದು ಶಾಸ್ತ್ರಿಗಳ ಗೋಷ್ಠಿಯನ್ನೆಲ್ಲ ಹೆಗ್ಗಡದೇವನ ಕೋಟೆಯ ಬಳಿಯ ಕಾರಾಪುರದ ಕ್ಯಾಂಪಿಗೆ ಕಾರುಗಳಲ್ಲಿ ಕರೆದುಕೊಂಡು ಹೋದರು ಆಗ ಮಿರ್ಜಾರವರ ಚಾಕಚಕ್ಯವನ್ನು ನಾವೆಲ್ಲ ಕಣ್ಣಾರೆ ಕಂಡೆವು ಮಿರ್ಜಾರವರು ಆಗ ಇನ್ನೂ ದಿವಾನರಾಗಿರಲಿಲ್ಲ ಮಹಾರಾಜರ ಪ್ರೈವೇಟ್ ಸೆಕ್ರೆಟರಿಯಾಗಿದ್ದರು ಕಾರಾಪುರದ ಕ್ಯಾಂಪ್ ವೈಸ್ರಾಯ್ ಅವರನ್ನು ಬರಮಾಡಿಕೊಳ್ಳಲು ಸಿದ್ಧವಾಗುತ್ತಿತ್ತು ಆಗಿನ ವೈಸ್ರಾಯ್ ಲಾರ್ಡ್ ರೆಡ್ಡಿಂಗ್ ಎಂದು ನನ್ನ ಮಿರ್ಜಾ ಅವರು ಪ್ರತಿಯೊಂದು ಡೇರಾವನ್ನು ಹೊಕ್ಕು ಅಲ್ಲಿ ಎಂತ ಮೇಜುಗಳನ್ನಿಟ್ಟಿದ್ದಾರೆ ಎಂತ ಕುರ್ಚಿಗಳನ್ನಿಟ್ಟಿದ್ದಾರೆ ಯಾವ ಯಾವ ಜಾಗದಲ್ಲಿ ಎಂತ ಕುರ್ಚಿ ಇರಬೇಕು ಎಂತ ಮೇಜಿರಬೇಕು ಇದನ್ನೆಲ್ಲ ವಿಚಾರಿಸುತ್ತಿದ್ದದಲ್ಲದೆ ತಾವೇ ಖುದ್ದಾಗಿ ತಮ್ಮ ಕೈಯಿಂದ ಕುರ್ಚಿಗಳನ್ನು ಮೇಜುಗಳನ್ನು ಹೊತ್ತು ತಕ್ಕ ಕಡೆ ಇರಿಸುತ್ತಿದ್ದರು ಶಾಸ್ತ್ರಿಗಳವರನ್ನು ಹೊಳೆ ಹೊಳೆಯವರೆಗೆ ಕರೆದುಕೊಂಡು ಹೋಗಿ ಕೆಡ್ಡ ಏರ್ಪಾಟುಗಳನ್ನು ಸಂಕ್ಷೇಪವಾಗಿ ವಿವರಿಸಿದರು ಶಾಸ್ತ್ರಿಗಳವರಿಗೆ ಭೇಟಿ ಕೊಟ್ಟ ಜನ ಬಹುಮಂದಿ ಎಂದು ಹೇಳಿದೆ ಅವರಲ್ಲೊಬ್ಬರು ಸಾಹುಕಾರ್ ವರ್ಧಮಾನಯ್ಯನವರು ವರ್ಧಮಾನಯ್ಯನವರು ಶಾಸ್ತ್ರಿಗಳನ್ನು ತಮ್ಮ ಕಾರ್ಖಾನೆಗಳಿಗೆ ಭೇಟಿ ಕೊಡಬೇಕೆಂದು ಪ್ರಾರ್ಥಿಸಿದರು ಮತ್ತು ಅವರನ್ನು ಕರೆತಿರುವ ಜವಾಬ್ದಾರಿಯನ್ನು ನನಗೆ ವಹಿಸಿದರು ಆಗ ಕೃಷ್ಣರಾಜೇಂದ್ರ ಮಿಲ್ಲಿನ ಪ್ರಾರಂಭ ಶಾಸಿಗಳು ಅಲ್ಲಿಗೂ ಎಸೆನ್ಸಿಯಲ್ ಫ್ಲವರ್ ಪ್ರಾಡಕ್ಟ್ಸ್ ಎಂಬಲ್ಲಿಗೂ ಇನ್ನೂ ಒಂದೆರಡು ಕಾರ್ಯಸ್ಥಾನಗಳಿಗೂ ಭೇಟಿ ಕೊಟ್ಟು ಇಂಡಿಯಾದ ಕಸುಬು ಕಾರ್ಖಾನೆಗಳಿಗೆ ಅಂತ ಪ್ರಗತಿಶೀಲ ಸರ್ಕಾರವು ಎಲ್ಲವೂ ಪ್ರೋತ್ಸಾಹಿಸಬೇಕೆಂದು ಹರಸಿದರು ರಾಜೋಪಚಾರ ಶಾಸಿಗಳು ವಸಂತ ಮಹಲಿನಲ್ಲಿದ್ದಾಗ ಅವರ ಪರಿವಾರಕ್ಕೆಲ್ಲ ರಾಜೋಪಚಾರ ನಡೆಯುತ್ತಿತ್ತು ಆದರೂ ನಾವೆಲ್ಲಾ ಒಂದು ಶಿಸ್ತಿನಲ್ಲಿರಬೇಕಾಗಿತ್ತು ವಾಜ ಪಿ ಎಂ ವೆಂಕಟಸುಬ್ಬಯ್ಯನಿಗೂ ನನಗೂ ಮನಸಿನ ಒಳಗಡೆಯೇ ಒಂದು ಅಸಮಾಧಾನ ಆ ಶಿಸ್ತಿನ ಕಾರಣದಿಂದ ನಾವು ಎಲ್ಲೆಂದರಲ್ಲಿ ಬಟ್ಟೆ ಹಾಕಕೂಡದು ಮೈ ಮೇಲೆ ಬಟ್ಟೆ ಇಲ್ಲದೆ ತಿರುಗಾಡಬಾರದು ಗಟ್ಟಿಯಾಗಿ ಕೂಗಬಾರದು ಹುಚ್ಚು ಹುಚ್ಚಾಗಿ ಹರಟಬಾರದು ಎಲ್ಲೆಲ್ಲೂ ಅದಪ್ಸೇ ಇರಬೇಕು ಆದರೆ ನಾವಿಬ್ಬರು ಹುಟ್ಟಿನಿಂದ ಕೊಂಚ ಹುಚ್ಚ ಹುಟ್ಟಾ ಹುಚ್ಚಾಟದವರು ವೆಂಕಟಸುಬ್ಬಯ್ಯನಿಗಿಂತ ನನಗೆ ತುಂಟಾಟದ ಗಿಳು ಹೆಚ್ಚು ನಾವು ವಸಂತ ಮಹಲಿನ ನಿರ್ಬಂಧದಿಂದ ತಪ್ಪಿಸಿಕೊಂಡು ಒಂದು ದಿನವಾದರೂ ಇರಬೇಕೆಂದು ಸಂಕಲ್ಪ ಮಾಡಿಕೊಂಡೆವು ಒಂದು ದಿನ ಬೆಳಿಗ್ಗೆ ಸುಮಾರು ಏಳುವರೆ ಗಂಟೆ ಹೊತ್ತಿಗೆ ಗೇಟಿನ ಬೆಳಿಗ್ಗೆ ಬಂದೆವು ವಸಂತ ಮಹಲಿನ ಮೊಕ್ತೇಸರಾಗಿದ್ದ ಸುಬ್ರಹ್ಮಣ್ಯ ರಾಜೇ ಅರಸರವರು ಇದೇನು ಈ ಮಸಾಲೆ ದೋಸೆ ತಿನ್ನಬೇಕೆಂದು ಹೊರಟಿದ್ದೇವೆ ಈ ಸಣ್ಣ ವಿಚಾರಕ್ಕೆ ಈ ಪಾದ ಇದಕ್ಕೋಸ್ಕರ ಪೇಟೆಗೆ ಹೋಗಬೇಕೆ ಕಾವಂದರಿಗೆ ತಿಳಿದರೆ ಏನೆಂದಾರು ಹೀಗೆ ತಡೆಗಟ್ಟಿ ನಮ್ಮನ್ನು ಮಹಾಲಿನ ಒಳಗೆ ಒಳಗೆ ಕಳುಹಿಸಿದರು ನಾವು ಕೂಡುತ್ತಲೇ ತಮ್ಮ ಮುಂದೆ ತಟ್ಟೆಗಳು ಸಿದ್ಧವಾದವು ಬಿಸಿ ಬಿಸಿ ಮಸಾಲಾ ಗಮಗಮಾಯಿಸುತ್ತಿತ್ತು ದೊಡ್ಡ ಲೋಟಗಳಲ್ಲಿ ಕಾಫಿ ನಾವು ಎಷ್ಟು ದೋಸೆ ತಿಂದೆವೋ ಅಲ್ಲಿಗೆ ನಮ್ಮ ಆಟ ಮುಗಿತೆಂದು ಮುಖಮುಖ ನೋಡಿಕೊಂಡೆವು ವಿಫಲ ಯತ್ನ ಎರಡು ಮೂರು ದಿನ ಕಳೆದ ಮೇಲೆ ಇನ್ನೊಂದು ಪ್ರಯತ್ನ ಮಾಡಿದೆವು ಮತ್ತೆ ಸುಬ್ರಹ್ಮಣ್ಯ ರಾಜೆ ಅರಸ್ರವರ ಕೈಗೆ ಸಿಕ್ಕಿಬಿದ್ದೆವು ಇವತ್ತೇನು ನನ್ನ ಚಪ್ಪಳಿಯ ಅಂಗುಷ್ಟ ಕಳೆದುಕೊಂಡಿದೆ ಹೊಲಿಸಿಕೊಂಡು ಬರಬೇಕು ನಾನು ಕೈಯಲ್ಲಿ ಹಿಡಿದಿದ್ದ ಕಾಗದದ ಪೊಟ್ಟಣವನ್ನು ಕರೆಸಿಕೊಂಡು ಆಳನ್ನು ಕರೆದು ಇದನ್ನು ರಿಪೇರಿ ಮಾಡಿಸಿತ ನನ್ನ ಕಡೆ ತಿರುಗಿ ಅರಮನೆಯ ಲಯಕ್ಕೆ ಸೇರಿದ್ದು ಮೋಚಿಖಾನೆ ಇಲ್ಲವೇ ಜೀನುಗಳನ್ನು ಲಗಾಮುಗಳನ್ನು ಕೋಚುಗಳನ್ನು ತುಗಳಿನ ಸಾಮಾನುಗಳನ್ನು ದುರಸ್ತಿಪಡಿಸುವ ಜನಕ್ಕೆ ಈ ಚಪಲಿಯ ಅಂಗುಷ್ಟ ದೊಡ್ಡ ಕೆಲಸವೇ ಇನ್ನೊಂದು ಮಾತು ಹೇಳಬೇಕಾದದ್ದಿದೆ ಸುಬ್ರಹ್ಮಣ್ಯ ರಾಜ ರಾಜೇ ಅರಸರವರು ಸ್ನೇಹಶೀಲರು ಮತ್ತು ಹಾಸ್ಯಪ್ರಿಯರು ಅವರು ತಮ್ಮ ದೇವರಾಜೆ ಅರಹರವರು ನಾನು ಸಹಪಾಠಿಗಳಾಗಿ ಗಾಢ ಸ್ನೇಹಿತರಾಗಿದ್ದೆವು ಇದನ್ನು ಸುಬ್ರಹ್ಮಣ್ಯ ಅವರ ತಮ್ಮ ದೇವರಾಜೆ ಅರಸರವರು ನಾನು ಸಹಪಾಠಿಗಳಾಗಿ ಗಾಢ ಸ್ನೇಹಿತರಾಗಿದ್ದೆವು ಇದನ್ನು ಸುಬ್ರಹ್ಮಣ್ಯ ರಾಜೇ ಅರಸರವರು ಚೆನ್ನಾಗಿ ಬೆಲ್ಲರು ಆದ್ದರಿಂದ ನನಗುವವರಿಗೂ ತುಂಬಾ ಸಲಿಗೆ ವೆಂಕಟಸುಪ್ಪಯ್ಯನು ನಾನು ಹೀಗೆ ಎರಡು ಸಾರಿ ಹತಾಶರಾದರೂ ಇನ್ನೂ ಒಂದು ಪ್ರಯತ್ನ ಮಾಡಿಬಿಡೋಣವೆಂದು ಇನ್ನೊಂದು ದಿನ ಬೆಳಿಗ್ಗೆ ಹೊರಟವು ಪುನಃ ಸುಬ್ರಹ್ಮಣ್ಯ ರಾಜೇ ಅರಸರು ಎದುರಾದರು ಗೇಟಿನ ಬಳಿ ಎಲ್ಲಿಗೆ ತುಂಬಾ ಬೆಳೆ ತಲೆ ತೋರಿಸಿ ತುಂಬಾ ಬೆಳೆದಿದೆ ವಪನಕ್ಕಾಗಿ ಹೊರಟಿದ್ದೆ ಅಯ್ಯಯ್ಯೋ ಅದಕ್ಕೆ ಬೀದಿಗೆ ಹೋಗಬೇಕೆ ನೀವು ಇರುವ ಕಡೆಗೆ ಕಡೆ ಅವನು ಬರುತ್ತಾನೆ ಅರಮನೆಯ ಲಯದಲ್ಲಿ ಕ್ಷೌರಿಕನಿಲ್ಲವೇ ಹೀಗೆ ಮೂರನೆಯ ಸಾರಿಯೂ ನಮ್ಮ ಪ್ರಯತ್ನ ಬಂಗವಾಯಿತು ಅರಮನೆಯ ಸಿಬ್ಬಂದಿಗೆ ಸೇರಿದ ಒಬ್ಬ ಕ್ಷೌರಿಕ ಬಂದು ನನ್ನ ತಲೆಯನ್ನು ಚೌಕಟ ಮಾಡಿದ ಆಶುಕಾವ್ಯ ಆ ದಿನ ನಾನು ಕುಳಿತು ಮಾತನಾಡುತ್ತಿದ್ದಾಗ ನಮಗಾದ ಮೂರು ಪರಾಭವಗಳನ್ನು ನೆನಪಿಗೆ ತಂದುಕೊಂಡವು ಆ ಅನುಭವವನ್ನೇ ಕುರಿತು ಪುನಃ ಪುನಃ ಚಿಂತಿಸುತ್ತಿದ್ದಾಗ ಹೊರಟಿತು ಈ ಶ್ಲೋಕ ಆ ಪಾದಮೌಳಿ ಪರ್ಯಂತ ರಾಜ ಸೇವಕ ಸೇವಿ ಹೃದಯ ಶ್ರೀನಿವಾಸ ಕೃಪಾಬಲಾತ್ ಶ್ರೀನಿವಾಸ ಶಸ್ತಿಗಳ ಕೃಪೆಯ ಬಲದಿಂದ ಕಾಲು ಮೊದಲು ಚಪಲಿ ತಲೆಯವರೆಗೂ ಮುಂಡನ ರಾಜಸೇವಕರಿಂದ ಸೇವಿಸಲ್ಪಟ್ಟವನು ಈ ಗುಂಡ ಇದನ್ನು ನಾನು ವೆಂಕಟಸುಬ್ಬಯ್ಯನ ಕೈಯಲ್ಲಿಟ್ಟೆ ಅದನ್ನು ಅವನು ಅದನ್ನು ಸುಬ್ರಹ್ಮಣ್ಯ ರಾಜೇ ಅರಸರಿಗೆ ತೋರಿಸಿದ ಅರಸರು ಅದನ್ನು ನೋಡಿ ಹೊಟ್ಟೆ ಬಿರಿದು ನಕ್ಕು ಅದನ್ನು ನಮ್ಮಿಬ್ಬರಿಗೂ ಸಮಾನ ಸ್ನೇಹಿತನಾದ ಎಸ್ಜಿ ಶಾಸ್ತ್ಯ ಕೈಗೆ ಕೊಟ್ಟರು ಎಸ್ಜಿ ಶಾಸ್ತ್ರಿಯು ಅದನ್ನು ಗೋಪ್ಯವಾಗಿ ತನ್ನ ಜೇಬಿನಲ್ಲಿರಿಸಿಕೊಂಡು ಬಹುಕಾಲ ಕಾದಿದ್ದ ಅದನ್ನು ಚೇಷ್ಟೆಯಲ್ಲಿ ವಿನಿಯೋಗಿಸಬೇಕೆಂಬುದು ಆತನ ಪ್ರವೃತ್ತಿ ಆಚಾರ್ಯರ ಗಾಯನ ಕೆಲವು ತಿಂಗಳು ಕಳೆದ ಬಳಿಕ ಬೆಂಗಳೂರು ಕಣ್ಣಾಸ್ಪತ್ರೆಯ ಡಾಕ್ಟರ್ ಬಿಕೆ ನಾರಾಯಣರಾಯರ ಮನೆಯಲ್ಲಿ ವಿದ್ವಾನ್ ಮೈಸೂರು ವಾಸುದೇವಾಚಾರ್ಯರಿಂದ ಸಂಗೀತ ಕಚೇರಿ ನಡೆಯುವ ಏರ್ಪಾಟಾಗಿತ್ತು ಆ ದಿನ ಐವತ್ತು ಅರವತ್ತು ಮಂದಿ ಸ್ನೇಹಿತರು ಸೇರಿದೆವು ಶ್ರೀನಿವಾಸ ಶಾಸ್ತ್ರಿಗಳು ಮುಖ್ಯ ಅತಿಥಿ ವರ್ಣ ಹಾಡಿದ್ದಾದ ಮೇಲೆ ಎರಡು ಮೂರು ಕೀರ್ತನೆಗಳು ಮುಗಿದು ಇನ್ನೊಂದು ಪ್ರಾರಂಭವಾಗಿದ್ದ ಕಾಲದಲ್ಲಿ ಒಬ್ಬ ಸ್ನೇಹಿತರು ಹೊರಗೆ ನಿಂತು ಸನ್ನೆ ಮಾಡಿದರು ಬರುವಂತೆ ನಾನು ಅದರಂತೆ ಮನೆಯ ಮುಂದುಗಡೆ ನಿಂತು ಸ್ನೇಹಿತರೊಡನೆ ಮಾತಿನಲ್ಲಿದ್ದಾಗ ಒಂದು ಪಿತೂರಿ ನಡೆಯಿತೆಂದು ತೋರುತ್ತದೆ ಎಸ್ಜಿ ಶಾಸ್ತ್ರಿ ನನ್ನ ಶ್ಲೋಕವನ್ನು ವಾಸುದೇವಾಚಾರ್ಯರ ಕೈಗೆ ಕೊಟ್ಟಿರಬೇಕು ಅದನ್ನು ಹಾಡಬೇಕೆಂದು ಕೇಳಿಕೊಂಡಿರಬೇಕು ಇದು ಮೂರು ನಾಲ್ಕು ಮಂದಿ ಸ್ನೇಹಿತರ ಒಳಸಂಚು ನಾನು ಒಂದೆರಡು ನಿಮಿಷ ಹೊರಗಿದ್ದು ಒಳಗೆ ಬಂದು ಕೂಡುವ ವೇಳೆಗೆ ಸರಿಯಾಗಿ ಆಚಾರ್ಯರು ಆ ಹಾಡುತ್ತಿದ್ದರು ನನಗೆ ಕೊಂಚ ಬೆಪ್ಪಾಯಿತು ಆಚಾರ್ಯರ ಕಡೆ ನೋಡಿದೆ ಅವರು ತಮ್ಮ ಪಾದಗಳ ಕಡೆ ಬೆಟ್ಟು ತೋರಿಸಿ ಹೆಬ್ಬೆಟ್ಟಿಗೆ ಗುಂಡು ಹಾಕಿ ಚಪ್ಪಲಿಯನ್ನು ಸೂಚಿಸುತ್ತಲೂ ಮೌಳಿ ಎಂದಾಗ ತಲೆ ಕಡೆ ಬೆಟ್ಟು ತೋರಿಸಿ ಬಲಗೈಯಿಂದ ಎಡಗೈಯ ಮೇಲೆ ಕತ್ತಿಯ ನಡೆಯನ್ನು ತೋರಿಸುತ್ತಲು ಹಾಡಿದರು ನಡು ಗಮಕಗಳನ್ನು ಸೇರಿಸಿದರು ಸ್ವರ ಸಂಯೋಜನೆ ಮಾಡಿದರು ಅದು ಕಲ್ಯಾಣಿ ರಾಗದಲ್ಲಿ ಆಮೇಲೆ ವಿವರಿಸಿದರು ಕ್ಷೌರಂ ತು ಭದ್ರಾಕರಣಂ ಮುಂಡನಂ ವಪನಂ ತಥಾ ವಪನವು ಮಂಗಲಕರ್ಮ ಆದ್ದರಿಂದಲೇ ಕ್ಷೌರಿಕನಿಗೆ ಮಂಗಳವಾಡು ಎಂಬ ಹೆಸರು ಹೀಗೆಲ್ಲ ವ್ಯಾಖ್ಯಾನ ಮಾಡಿ ತಾವೂ ನಕ್ಕು ನಮ್ಮನ್ನು ನಗಿಸಿದರು ಶಾಸ್ತ್ರಿಗಳ ಆನಂದ ಶ್ರೀನಿವಾಸ ಶಾಸ್ತ್ರಿಗಳನ್ನು ಆಗ ನೋಡಬೇಕಾಗಿತ್ತು ಸಂತೋಷದ ಮೂರ್ತಿ ಎತ್ತಾ ಎಂತದ್ದೆಂದು ಕಾಣಲು ಶ್ರೀನಿವಾಸ ಶಾಸ್ತ್ರಿಗಳಿಗೆ ವಾಸುದೇವಾಚಾರ್ಯರ ಹಾಡಿಕೆಯಲ್ಲಿ ಅತ್ಯಂತ ಮೆಚ್ಚುಗೆ ಆಚಾರ್ಯರ ಸಂಸ್ಕೃತ ಪದೋಚ್ಚಾರಣೆ ಎಷ್ಟು ಶುದ್ಧವಾಗಿದೆ ಎಷ್ಟು ಚೆಂದಾಗಿದೆ ಚೆನ್ನಾಗಿದೆ ಎಂದು ಹೊಗಳುತ್ತಿದ್ದರು ಆಚಾರ್ಯರ ರಾಗಭಾವವಂತೂ ಶಾಸ್ತ್ರಿಗಳಿಗೆ ಹೃದಯ ಸ್ಪರ್ಶಿ ಎನಿಸುತ್ತಿತ್ತು ನಾನು ಎಷ್ಟೋ ಸಾರಿ ಶಾಸ್ತ್ರಿಗಳಿಗೆ ಇಷ್ಟವಾದ ಸಾವೇರಿ ಮೊದಲಾದ ರಾಗಗಳನ್ನು ವಾಸುದೇವಾಚಾರ್ಯರಿಂದ ಹಾಡಿಸಿ ಶಾಸ್ತ್ರಿಗಳಿಗೆ ಕೇಳಿಸಿದ್ದೆ ಇಂಥ ಆಚಾರ್ಯರು ನನ್ನ ಶ್ಲೋಕವನ್ನು ಹಾಡಿದರೆಂದು ಶಾಸ್ತ್ರಿಗಳಿಗೆ ತುಂಬಾ ಹೆಮ್ಮೆ ಶೃಂಗೇರಿ ಪ್ರವಾಸ ಸುಮಾರು ಸಾವಿರದ ಒಂಬೈನೂರ ಶ್ರೀನಿವಾಸ ಶಾಸ್ತ್ರಿಗಳು ಪತ್ನಿ ಸಮೇತರಾಗಿ ಶೃಂಗೇರಿಗೆ ಹೋದರು ಅವರ ಜೊತೆಯಲ್ಲಿ ನಾವು ನಾಲ್ಕೈದು ಮಂದಿ ಇದ್ದೆವು ಅವರ ಪೈಕಿ ನನಗೆ ನೆನಪಿರುವ ಮಟ್ಟಿಗೆ ಎಲೆಕ್ಟಿಕಲ್ ಇಂಜಿನಿಯರ್ ಎನ್ಎನ್ ಅಯ್ಯಂಗಾರ್ಯರು ಸಿವಿಲ್ ಸರ್ವಿಸ್ನ ಎಂಎಸ್ ರಾಮಚಂದ್ರರಾಯರು ಇದ್ದರು ಶಾಸಿಗಳ ಉದ್ದೇಶ ಶೃಂಗೇರಿಯ ಕಾಡುಬೆಟ್ಟ ನದಿ ಮೊದಲಾದ ಪ್ರಕೃತಿ ದೃಶ್ಯವನ್ನು ನೋಡಬೇಕೆಂಬುದು ಅವರ ಭಾರೆಯ ಉದ್ದೇಶ ಗುರುಗಳವರನ್ನು ನೋಡಿ ತಮ್ಮ ಯಜಮಾನರಿಗೆ ದೀರ್ಘಾಯುಸ್ಸಿನ ವರ ಪಡೆದುಕೊಳ್ಳಬೇಕೆಂಬುದು ಶಾಸಿಗಳಿಗೆ ಜಗದ್ಗುರುಗಳವರ ಆಸ್ಥಾನದಲ್ಲಿ ಆಸಕ್ತಿ ಇತ್ತು ಅದು ಮಹಾ ವಿದ್ವತ್ ಕೇಂದ್ರವೆಂದು ಹಿಂದೆ ಶ್ರೀ ಶ್ರೀಮದ ವಿನವ ನರಸಿಂಹಭಾರತಿ ಸ್ವಾಮಿಗಳವರು ಪೀಠಾಧೀಶ್ವರರಾಗಿದ್ದಾಗ ಕೊಯಮತ್ತೂರಿನಲ್ಲಿ ಶಾಸ್ತಿಗಳು ಸ್ವಾಮಿಗಳ ದರ್ಶನ ಮಾಡಿದ್ದರು ಆಗ ಅವರು ಗೋಕಲಿಯವರ ಮಾತಿನಂತೆ ಅಲ್ಲಿಗೆ ಹೋಗಿದ್ದರು ಗೋಖಲೆಯವರಿಗೆ ಒಂದು ಹಿಂದೂ ವಿಶ್ವವಿದ್ಯಾನಿಲಯವನ್ನು ಸ್ಥಾಪಿಸಬೇಕೆಂಬ ಆಲೋಚನೆ ಬಹುಕಾಲ ಮನಸ್ಸಿನಲ್ಲಿ ರೂಢವಾಗಿತ್ತು ಆ ಆಲೋಚನೆಯ ಸಾಧಕ ಬಾಧಕಗಳನ್ನು ಶೃಂಗೇರಿ ಜಗದ್ಗುರುಗಳೊಡನೆ ಪರ್ಯಾಲೋಚಿಸಬೇಕೆಂದು ಶ್ರೀನಿವಾಸ ಶಾಸ್ತ್ರಿಗಳನ್ನು ಅವರು ಕಳುಹಿಸಿದ್ದರು ಆಗ ಶಾಸ್ತ್ರಿಗಳು ಸ್ವಾಮಿಗಳ ದರ್ಶನ ಮಾಡಿ ಒಂದಷ್ಟು ವಿಚಾರ ನಡೆಸಿದ್ದರು ಒಂದು ಆಷಡು ಕೊಯಮತ್ತೂರಿನಲ್ಲಿದ್ದಾಗ ಯಾರೋ ಒಬ್ಬ ಐರೋಪ್ಯ ಮಹಿಳೆ ಕೊಯಮತ್ತೂರಿಗೆ ಬಂದು ಗುರುಗಳವರ ಬಿಡಾರಕ್ಕೆ ಸೇರಿದರಂತೆ ಆಕೆ ಶಾಸಿಗಳನ್ನು ಕುರಿತು ಕೇಳಿದಳಂತೆ ನಾನು ಈ ಜಗತ್ಗುರುಗಳವರ ಕೀರ್ತಿಯಿಂದ ಆಕರ್ಷಿತಳಾಗಿ ಬಂದಿದ್ದೇನೆ ಇವರು ಮಹಾ ಜ್ಞಾನಿಗಳೆಂದು ತಪಸ್ವಿಗಳೆಂದು ಕೇಳಿದ್ದೇನೆ ಮನುಷ್ಯ ಜೀವನದ ವಿಷಯದಲ್ಲಿಯೂ ಜೀವಗತಿಯ ವಿಷಯದಲ್ಲಿಯೂ ಕೇಳುವ ಎಲ್ಲಾ ಪ್ರಶ್ನೆಗಳಿಗೂ ಇವರು ಸಮಂಜಸವಾದ ಉತ್ತರವನ್ನು ಕೊಡಬಲ್ಲರಂತೆ ನಾನು ಒಂದೆರಡು ಪ್ರಶ್ನೆಗಳನ್ನು ಕೇಳಬೇಕು ಆದರೆ ಅವರ ಭಾಷೆ ನನಗೆ ಬಾರದು ನನ್ನ ಭಾಷೆ ಅವರಿಗೆ ತಿಳಿಯದು ನೀವು ನಮಗಿಬ್ಬರಿಗೂ ಮಧ್ಯೆ ದ್ವಿಭಾಷಿಯಾಗಿರಬೇಕು ಶಾಸಿಗಳು ನನ್ನಿಂದಾದರೆ ಮಾಡುತ್ತಾನೆ ಆಕೆಯ ಮನೋಗತವನ್ನು ಶಾಸ್ತ್ರಿಗಳು ಗುರುಗಳಿಗೆ ವಿಜ್ಞಾಪಿಸಿದರು ಗುರುಗಳವರು ಕೇಳಿದರು ಈಗ ಆಕೆ ತಾನು ಹುಟ್ಟಿದ ಮತದಲ್ಲಿ ಏನು ತಿಳಿದುಕೊಂಡಿದ್ದಾಳೆ ಯಾವ ಯಾವ ಗ್ರಂಥವನ್ನೋದಿ ಚಿಂತನೆ ಮಾಡಿದ್ದಾಳೆ ಶಾಸ್ತ್ರಿಗಳು ಇದನ್ನು ಆಕೆಗೆ ಹೇಳಿದರು ಆಕೆ ನಾನು ಏನನ್ನೂ ಹೆಚ್ಚಾಗಿ ಓದಿಲ್ಲ ಆದರೆ ಈ ಸ್ವಾಮಿಗಳು ಬಹು ಚೆನ್ನಾಗಿ ಉಪದೇಶ ಮಾಡುತ್ತಾರಂತೆ ಒಳ್ಳೊಳ್ಳೆ ಕತೆಗಳ ರೂಪದಲ್ಲಿ ಒಂದೆರಡು ಕತೆಗಳನ್ನು ಹೇಳಬಾರದೆ ಶಾಸ್ತ್ರಿಗಳು ಇದನ್ನು ತರ್ಜುಮೆ ಮಾಡಿ ಗುರುಗಳಿಗೆ ತಿಳಿಸಿದರು ಗುರುಗಳು ನಕ್ಕು ಹೇಳಿದರು ಕತೆ ಏನಿದ್ದರೂ ಬೇರೊಂದು ತತ್ವವನ್ನು ವಿಷದಪಡಿಸುವುದಕ್ಕೋಸ್ಕರ ಪ್ರಾಸಂಗಿಕವಾಗಿ ಬರುತ್ತದೆ ಪ್ರಸಂಗ ಇಲ್ಲದಿದ್ದಾಗ ಏನು ಕತೆ ಹೇಳಲಾಗ ಹೇಳಲಾದೀತು ಈಕೆಗೆ ಕತೆ ಮಾತ್ರ ಬೇಕಾದರೆ ಅವರ ಭಾಷೆಯಲ್ಲಿಲ್ಲವೇ ಕತೆ ಬೇಕಾದರೆ ಈಕೆ ಬೇರೆ ಜಾಗಕ್ಕೆ ಹೋಗಬೇಕು ಶಾಸ್ತ್ರಗಳು ಇದನ್ನು ನನಗೆ ಹೇಳಿ ಹೀಗೆಂದರು ಇಂಥ ಆಶಡುಗಳು ಪದೇ ಪದೇ ಬರುತ್ತವೆ ಜಗದ್ಗುರುಗಳವರ ಹತ್ತಿರ ಅವರಿಗೆ ಏನು ಮಾಡಲಾದೀತು ಆ ದೊಡ್ಡ ಸ್ಥಾನದಲ್ಲಿದ್ದರೆ ಹಾಗೆ ಖ್ಯಾತಿ ಬಂದರೆ ಪೀಡೆ ಅನಿವಾರ್ಯ ಶಾಸ್ತ್ರಿಗಳವರಿಗೆ ಆ ಜಗದ್ಗುರುಗಳ ವಿಷಯದಲ್ಲಿ ಅತ್ಯಂತ ಭಕ್ತಿ ನೈಜವಾದ ಭಕ್ತಿ ಶಾಸ್ತ್ರಿಗಳ ತಾತ ಮುತ್ತಾತಂದಿರು ಯತಿಗಳಾಗಿದ್ದವರೆಂಬ ಸಂಗತಿಯನ್ನು ಹಿಂದೆ ಹೇಳಿದ್ದೇನೆ ಶ್ರೀಮದ್ ಅಭಿನವ ನರಸಿಂಹ ಭಾರತೀ ಸ್ವಾಮಿಗಳ ಪಾಂಡಿತ್ಯಕ್ಕೂ ಪ್ರತಿಭೆಗೂ ವಾಕ್ಸಾಮರ್ಥ್ಯಕ್ಕೂ ಹಾಗೆಯೇ ಅವರ ತಪೋನಿಷ್ಠೆ ಉಪಶಾಂತತೆ ಸುಲಭತೆಗಳಿಗೂ ಶಾಸ್ತಿಗಳು ಬೆರಗಾಗಿದ್ದರು ಸ್ವಾಮಿಗಳ ಮಹನೀಯತೆಯನ್ನು ಪದೇ ಪದೇ ಸ್ಮರಿಸುತ್ತಿದ್ದರು ಈಗ ಶೃಂಗೇರಿ ಪ್ರಸಾದದ ಪ್ರವಾಸದ ಮಾತಿಗೆ ಹೋಗೋಣ ಶೃಂಗೇರಿ ಪ್ರವಾಸ ಆ ಕಾಲದಲ್ಲಿ ಜಗದ್ಗುರು ಪೀಠವನ್ನು ಅಲಂಕರಿಸಿದ್ದವರು ಶ್ರೀ ಚಂದ್ರಶೇಖರ ಭಾರತಿಗಳವರು ಶಾಸ್ತ್ರಿಗಳು ಅಲ್ಲಿಗೆ ಹೋಗಿದ್ದ ದಿನಕ್ಕೆ ಒಂದೆರಡು ವಾರಗಳ ಹಿಂದಿನಿಂದ ಸ್ವಾಮಿಗಳವರು ಒಂದು ಪ್ರತಿಜ್ಞೆಯನ್ನು ಕೈಗೊಂಡಿದ್ದರು ಪಾಠ ಪ್ರವಚನಗಳನ್ನೆಲ್ಲ ನಿಲ್ಲಿಸಿದ್ದರು ಎಲ್ಲಾ ಪಂಡಿತರು ವಿದ್ಯಾರ್ಥಿಗಳು ಆ ದಿನಗಳಲ್ಲಿ ಸಂತತವಾಗಿ ಗಾಯತ್ರಿ ಪುರಸ್ತರಣ ಮಾಡತಕ್ಕದ್ದೆಂದು ವಿಧಿ ಇದರ ಕಾರಣ ಮುಂದೆ ಸ್ಪಷ್ಟಪಡುತ್ತದೆ ಶಾಸಿಗಳು ಸಕುಟರಾಗಿ ಮಟಕ್ಕೆ ಹೋಗಿ ಪೂಜೆಯ ವೇಳೆಯಲ್ಲಿ ಹಿಂದೆ ಗೊತ್ತಾಗಿದ್ದ ಮೇರೆಗೆ ಸ್ವಾಮಿಗಳ ದರ್ಶನ ಮಾಡಿದರು ಕುಶಲ ಪ್ರಶ್ನೆಯಾದ ಶ್ರೀಗಳವರು ಅಪ್ಪಣೆ ಕೊಡಿಸಿತು ಹೀಗೆ ನೀವು ಬಂದದು ಬಹಳ ಸಂತೋಷ ಶಾರದಾ ನಿಮ್ಮನ್ನು ಇಲ್ಲಿಗೆ ಕರೆಸಿಕೊಂಡಿದ್ದಾರೆ ಅವರ ಕಾರ್ಯಕ್ಕಾಗಿ ಅದು ನಮ್ಮ ಧರ್ಮದ ಸುಸ್ಥಿತಿಗಾಗಿ ಬಹು ಅವಶ್ಯಕವಾದ ಕಾರ್ಯ ಈಗ ದೆಹಲಿಯ ಸಾಮ್ರಾಜ್ಯ ಸಭೆಯಲ್ಲಿ ಹಿಂದೂ ವಿವಾಹ ಪದ್ಧತಿಗೆ ಸಂಬಂಧಪಟ್ಟಂತೆ ಒಂದು ಕಾನೂನು ಪರ್ಯಾಲೋಚನೆಯಲ್ಲಿದೆಯಂತೆ ಅದಕ್ಕೆ ಶಾರದಾ ಬಿಲ್ ಎಂದು ಹೆಸರಂತೆ ಏನು ಕಾಲ ವೈಪರೀತ್ಯ ಇದು ಶಾರದಾ ದೇವಿಗೆ ಅತ್ಯಂತ ಅಸಮ್ಮತವಾದ ಒಂದು ಸಂದರ್ಭಕ್ಕೆ ಆಕೆ ಹೆಸರನ್ನೇ ಇಟ್ಟಿದ್ದಾರಲ್ಲ ಈ ವೈಪರೀತ್ಯವನ್ನು ತಪ್ಪಿಸಬೇಕು ಅದಕ್ಕೆ ನೀವು ಸಮರ್ಥರು ನಿಮ್ಮನ್ನು ಚಕ್ರವರ್ತಿಯವರ ಆಪ್ತ ಮಂಡಲಕ್ಕೆ ಸೇರಿಸಿಕೊಂಡು ಗೌರವಿಸಿದ್ದಾರೆ ಆಪ್ತ ಮಂಡಲದ ಸದಸ್ಯರಿಗೆ ಇಂಡಿಯಾದ ವಯಸ್ಸರಾಯನ್ನು ಮುಖದ ಹಾಕೊಂಡು ಇವರ ಹೇಳುವ ಅವಕಾಶವಿದೆಯಂತೆ ನೀವು ಆ ಅಧಿಕಾರವನ್ನು ಉಪಯೋಗಿಸಿಕೊಂಡು ವಯಸ್ಸರಾಯನ್ನು ಕಂಡು ಆತನಿಗೆ ತಿಳುವಳಿಕೆ ಕೊಟ್ಟು ಈ ಶಾರದಾ ಮಸೂದೆ ಎಂಬ ಅಪಸ್ಮಾರವನ್ನು ನಿಲ್ಲಿಸಬೇಕು ಈ ಉದ್ದೇಶಕ್ಕೆ ಸಹಾಯವಾಗಬೇಕೆಂದು ನಾವು ಈಗ ಹದಿನೈದು ದಿನದಿಂದ ಎಲ್ಲಾ ಪಾಠ ಪ್ರವಚನಗಳು ನಿಲ್ಲಿಸಿ ನಮ್ಮ ಮಠದ ವಿದ್ವಾಂಸರು ವಿದ್ಯಾರ್ಥಿಗಳು ಸಂತತವಾಗಿ ಗಾಯತ್ರಿ ಪುರಶ್ಚರಣ ಮಾಡತಕ್ಕದ್ದೆಂದು ನಿಶ್ಚಯ ಮಾಡಿದ್ದೇವೆ ಆ ಮಸೂದೆ ತೊಡೆದು ಹೋಗುವವರೆಗೂ ನಾವು ಈ ವ್ರತವನ್ನು ನಡೆಸಬೇಕೆಂದು ಸಂಕಲ್ಪಿಸಿದ್ದೇವೆ ಈ ಸಣ್ಣ ಭಾಷಣವನ್ನು ಶಾಸ್ತ್ರಿಗಳು ಕೇಳಿ ಹೇಳಿದರು ಈಗ ಪೂಜಾ ಕಾಲ ತಾವು ಹೇಳಿದ ವಿಷಯವನ್ನು ಕುರಿತು ಸಾವಧಾನವಾಗಿ ವಿಚಾರ ಮಾಡಬೇಕಾಗಿದೆ ಅಪ್ಪಣೆಯಾದರೆ ಆ ವಿಚಾರವನ್ನು ಇನ್ನೊಂದು ಸಾರಿ ತೆಗೆದುಕೊಳ್ಳೋಣ ಪ್ರಸಾದ ಸ್ವಾಮಿಗಳು ಒಪ್ಪಿ ಪೂಜೆಯನ್ನು ಮುಂದುವರೆಸಿದರು ಪೂಜೆ ಮುಗಿದ ಬಳಿಕ ಶಾಸಿಗಳಿಗೂ ಅವರ ಪತ್ನಿ ಲಕ್ಷ್ಮಮ್ಮನವರಿಗೂ ಫಲಮಂತ್ರಾಕ್ಷತೆಗಳನ್ನು ಕೊಟ್ಟು ಆಶೀರ್ವದಿಸಿದರು ಆ ಸಂದರ್ಭದಲ್ಲಿ ಒಂದು ಸಂಗತಿ ನಡೆಯಿತು ಸ್ವಾಮಿಗಳವರು ಶಾಸಿಗಳ ಕೈಯಲ್ಲಿ ಒಂದು ಚಿನ್ನದ ತಾಳಿ ಬಟ್ಟನ್ನು ಒಂದು ಲಿಖಿತ ಪತ್ರವನ್ನು ಇರಿಸಿ ಹೇಳಿದರು ನೀವು ಈ ತಾಳಿಯನ್ನು ನಿಮ್ಮ ಪತ್ನಿಯವರ ಪತ್ನಿಯವರ ಕಂಠದಲ್ಲಿ ಧಾರಣ ಮಾಡಿಸತಕ್ಕದ್ದು ಶಾಸ್ತ್ರಿಗಳು ಗುರುಗಳವರ ಅನುಗ್ರಹದಿಂದ ನಾವಿಬ್ಬರೂ ಕೃತಾರ್ಥರಾದೆವು ಆಗ್ನೆಯಾದಂತೆ ಈ ತಾಳಿಯನ್ನು ನಾಳೆ ಶ್ರೀ ಸಾರದ ಸನ್ನಿಧಿಯಲ್ಲಿ ಈಕೆಗೆ ಧಾರಣ ಮಾಡಿಸುತ್ತೇನೆ ಈಕೆಗೆ ನನ್ನ ರೋಗವನ್ನು ನೋಡಿ ಅಧೈರ್ಯ ಬಂದಿದೆ ನನ್ನ ದೀರ್ಘಾಯುಷ್ಯಕ್ಕಾಗಿ ಕಳವಳ ಆಕೆಯ ಮನಸ್ಸು ಮನಸ್ಸಮಾಧಾನಕ್ಕಾಗಿ ನಾನು ಗುರುಗಳ ಆಗ್ನೆಯನ್ನು ಸಂತೋಷದಿಂದ ನಡೆಸುತ್ತೇನೆ ಇನ್ನು ಶ್ಲೋಕವನ್ನಾದರೂ ನಾಮ ಭಕ್ತಿಯಿಂದ ಗುರುತಾಗಿ ಇರಿಸಿಕೊಂಡಿರುತ್ತೇನೆ ಹೆಚ್ಚು ಹೇಳಲಾರೆ ಬಳಿಕ ಗುರುವಂದನ ಮಾಡಿ ಬಿಡಾರಕ್ಕೆ ಬಂದರು ಆಮೇಲೆ ನಾನು ಶಾಸಕರನ್ನು ಕೇಳಿದೆ ನಿಮ್ಮ ಮಾತಿನ ಭಾವವೇನು ಶ್ಲೋಕದ ವಿಷಯ ಏನು ನೀವು ಹೇಳಿದ್ದು ನಾನು ಪ್ರತಿನಿತ್ಯ ಸಂಧ್ಯಾ ಮಾಡುತ್ತಿಲ್ಲ ನಾನು ಸಂಧ್ಯಾ ವಂದನೆಯನ್ನು ಬಿಟ್ಟೇ ಎಷ್ಟೋ ಕಾಲವಾಯಿತು ಶ್ಲೋಕವನ್ನು ಪಾರಾಯಣ ಮಾಡುತ್ತೇನೆಂದು ಈಗ ಹೇಗೆ ಮಾತು ಕೊಡಲಾದಿತ್ತು ಶ್ಲೋಕವಾದರೂ ಸಾಮಾನ್ಯವಾಗಿದೆ ಇಂತಹ ಸ್ತೋತ್ರ ಶ್ಲೋಕಗಳು ನಮ್ಮಲ್ಲಿ ನೂರಾರಿವೆಯಲ್ಲ ಇದರಲ್ಲಿ ಏನು ವಿಶೇಷ ಆದರೆ ಗುರುಪೀಠದಲ್ಲಿರುವವರು ಅಭಿಮಾನವಿಟ್ಟುಕೊಟ್ಟಿದ್ದಾರೆ ಅವರ ಅದನ್ನು ಗೌರವಿಸಬೇಕಾದದ್ದು ನಮ್ಮ ಕರ್ತವ್ಯ ಮಾರನೆಯ ದಿನ ಮಧ್ಯಾಹ್ನ ಶ್ರೀಮಠದಲ್ಲಿ ವಿವಾಹ ಶಾಸನವನ್ನು ಕುರಿತು ಮಾತು ನಡೆಯಿತು ಸ್ವಾಮಿಗಳವರಿಗೂ ಶಾಸಿಗಳವರಿಗೂ ಸಂಭಾಷಣೆ ನಡೆದದ್ದು ತಮಿಳು ಭಾಷೆಯಲ್ಲಿ ಸಂಸ್ಕೃತ ಮಿಶ್ರಿತವಾದ ಸಮಯದಲ್ಲಿ ಎಂಬುದನ್ನು ವಾಚಕರು ಊಹಿಸಿದ್ದರು ಶಾಸಿಗಳವರ ಪ್ರತಿಪಾದನೆ ಎರಡು ಭಾಗಗಳಲ್ಲಿತ್ತು ಮೊದಲೆಯ ಭಾಗ ವ್ಯಕ್ತಿ ಸಂಬಂಧದ್ದು ಎರಡನೇದು ಶಾಸ್ತ್ರ ಸಂಬಂಧದ್ದು ಅವರು ಹೇಳಿದರು ಈಗ ಪ್ರಸಕ್ತವಾಗಿರುವ ಶಾಸನವು ಕನ್ಯ ವಯಸ್ಸಿನ ಮಿತಿಯನ್ನು ಹೆಚ್ಚಿಸಬೇಕೆಂಬುದು ಈ ಅಭಿಪ್ರಾಯ ನನಗೂ ಉಂಟು ನಾನು ಕೆಲವು ವರ್ಷಗಳ ಹಿಂದೆ ಮದ್ರಾಸಿನ ಶಾಸನ ಸಭೆಯ ಸದಸ್ಯನಾಗಿದ್ದಾಗ ಇಂಥ ಬದಲಾವಣೆ ಯುಕ್ತವೆಂದು ಭಾವಿಸಿದೆ ಆ ಬಗ್ಗೆ ಒಂದು ಶಾಸನದ ಕರಡನ್ನು ತಯಾರು ಮಾಡಿ ಸಭೆಯ ಚರ್ಚೆಗೆ ತಂದಿದೆ ಆದರೆ ಆಗ ಸಭೆಯಲ್ಲಿ ಸರಕಾರದ ಜನ ಹೆಚ್ಚಾಗಿದ್ದ ಕಾರಣದಿಂದಲೂ ಸರ್ಕಾರವು ಮತಾಚಾರಗಳಿಗೆ ಕೈಹಾಕತಕ್ಕದ್ದಲ್ಲವೆಂಬ ನಿಯಮವನ್ನು ಸರ್ಕಾರದ ಜನ ಅಂಗೀಕರಿಸಬೇಕಾಗಿದ್ದ ಕಾರಣದಿಂದಲೂ ನನ್ನ ಸೂಚನೆ ಹೋಯಿತು. ನನ್ನ ಅಭಿಪ್ರಾಯವೇನು ಹಾಗೆಯೇ ಉಳಿದುಕೊಂಡಿದೆ ಆ ಅಭಿಪ್ರಾಯಕ್ಕಾಗಿ ಈಗ ಮತ್ತೊಬ್ಬರು ಮಸೂದೆ ತಂದಿರುವಾಗ ನಾನು ಅದನ್ನು ವಿರೋಧಿಸಬಹುದೇ ನನ್ನ ಅಭಿಪ್ರಾಯವನ್ನೇ ಇನ್ನೊಬ್ಬರು ಸಮರ್ಥಿಸುತ್ತಿದ್ದರೆ ನಾನು ಅದನ್ನು ಹೇಗೆ ಖಂಡಿಸಲಾಗಿತ್ತು ಇಷ್ಟೇ ಇಲ್ಲದೆ ನನ್ನ ಕುಟುಂಬದಲ್ಲಿ ನಡೆದಿರುವ ಮೂರು ನಾಲ್ಕು ವಿವಾಹಗಳಲ್ಲಿ ಕನ್ಯೆಯು ರೂಢಿಯ ವಯಸ್ಸನ್ನು ಮೀರಿದ್ದವಳು ನನ್ನ ಅಭಿಪ್ರಾಯ ಮಾತ್ರವಲ್ಲದೆ ನನ್ನ ಆಚರಣೆಯು ಸುಧಾರಣೆಗೆ ಅನುಕೂಲವಾಗಿದೆ ಹೀಗಿರುವುದರಿಂದ ಶಾರದಾ ಕಾಲೋನಿಗೆ ತಡೆಗಟ್ಟುವುದು ನನಗೆ ಸಮಂಜಸ ವಾಗಲಾರದು ಈ ಮಸೂದೆಗೆ ಶಾರದಾ ಕಾನೂನು ಎಂದು ಹೆಸರು ಬರೆ ಬಂದಿರುವುದು ಅದನ್ನು ಶ್ರೀ ದೇವಿಗೆ ಅಂಕಿತ ಮಾಡಬೇಕೆಂದಾಗಲಿ ಅವಹೇಳನ ಮಾಡಬೇಕಂದಾಗಲಿ ಅಲ್ಲ ಆ ಹೆಸರಿಗೆ ಕಾರಣ ಅದರ ಪ್ರತಿಪಾದಕರ ಹೆಸರು ಆತನ ಹೆಸರು ಹರವಿಲಾಸ ಶಾರದಾ ಎಂದು ಆತನು ಹಿಂದೂ ಧರ್ಮದಲ್ಲಿ ಅತ್ಯಂತ ಶ್ರದ್ಧೆಯುಳ್ಳವನು ಒಳ್ಳೆಯ ಮನುಷ್ಯ ಆತ ಇಂಗ್ಲಿಷ್ನಲ್ಲಿ ಹಿಂದೂ ಸುಪೀರಿಯಾರಿಟಿ ಎಂಬ ಗ್ರಂಥ ಬರೆದಿದ್ದಾನೆ ಅದರಲ್ಲಿ ಹಿಂದೂ ಸಮಾಜ ಸಂಪ್ರದಾಯಗಳನ್ನು ಪ್ರಶಂಸೆ ಮಾಡಿರುವ ಐರೋಪ್ಯ ವಿದ್ವಾಂಸರ ಮಾತುಗಳನ್ನು ಸಂಗ್ರಹಿಸಿಕೊಟ್ಟಿದ್ದಾನೆ ಹೀಗೆ ಆ ಕಾನೂನಿನ ಸದ್ಯದ ಪ್ರತಿಪಾದಕನು ಧರ್ಮಾಭಿಮಾನಿ ಆತನು ಪ್ರತಿಪಾದಿಸುತ್ತಿರುವ ಕಾನೂನಿಗೆ ಜನ ಆತನ ಹೆಸರನ್ನೇ ಇಟ್ಟಿದ್ದಾರೆ ಇನ್ನು ಎರಡನೆಯ ಭಾಗ ಶಾಸಿಗಳಲ್ಲಿ ವಿಹಿತವಾಗಿರುವುದು ಋತುಮತಿಯಾದೆಯ ವಿವಾಹವೆಂದೇ ನಾನು ತಿಳಿದುಕೊಂಡಿದ್ದೇನೆ ಈ ವಿಷಯದಲ್ಲಿ ಒಂದಿಷ್ಟು ಗ್ರಂಥ ಮಾಡಿದ್ದೇನೆ ಈಗ ರೂಢಿಯಲ್ಲಿರುವ ಕನ್ಯಾ ತ್ವದ ನಿಯಮಕ್ಕೆ ಶ್ ಸ್ಮೃತಿಗಳಲ್ಲಿ ಆಧಾರ ಕಾಣುವುದಿಲ್ಲ ಎಂಟು ಹತ್ತು ವರ್ಷದ ಹೆಣ್ಣು ಮಗುವಿಗೆ ವಿವಾಹವಾಗತಕ್ಕದ್ದೆಂಬುದು ಜನರೂಢಿ ಈ ರೂಢಿಯು ಬಹು ಪ್ರಾಚೀನವಾದದ್ದಲ್ಲವೆಂದು ಯಾವುದೋ ಚಾರಿತ್ರಿಕವಾದ ಕಾರಣಗಳಿಂದ ಜನರು ಪ್ರಾಚೀನ ಸಂಪ್ರದಾಯಗಳನ್ನು ಬಿಟ್ಟು ಬಾಲ ವಿವಾಹವನ್ನು ರೂಢಿಗೆ ತಂದುಕೊಂಡಿರಬಹುದೆಂದು ನಾವು ಊಹಿಸಬೇಕಾಗಿದೆ ವಿವಾಹದಲ್ಲಿ ತರಂಗವಾಗಿ ನಡೆಯುವ ಕರ್ಮಗಳಲ್ಲಿ ಉಪಯುಕ್ತವಾಗುವ ಮಂತ್ರಗಳನ್ನು ನೋಡೋಣವಾಗಬೇಕು ಆರೋ ಹುರುಂ ಇಲ್ಲಿ ಅರ್ಥವೂ ಸ್ಪಷ್ಟವಾಗಿದೆ ಇದು ಎಂಟು ಹತ್ತು ವಯಸ್ಸಿನ ಬಾಲಕಿಗೆ ಹೇಳುವ ಮಾತಲ್ಲ ಇದು ಪ್ರೌಢೆಯಾದವಳಿಗೆ ತಕ್ಕ ಮಾತು ವಿವಾಹ ಪ್ರಯೋಗವನ್ನು ಕುರಿತು ಆಲೋಚಿಸೋಣವಾಗಬೇಕು ವಧುವರರು ಮೂರು ರಾತ್ರಿ ಸಹಶಯ್ಯೆಯಲ್ಲಿರಬೇಕಾದದ್ದು ಅನಂತರ ತೃತೀಯ ಯಾಮಪರ ರಾತ್ರವ್ ಇತ್ಯಾದಿ ಸೂತ್ರದಂತೆ ವರನು ವಿಶ್ವಾವಸು ಗಂಧರ್ವರನ್ನು ವಿಸರ್ಜನೆ ಮಾಡಿದ ಬಳಿಕ ಚತುರ್ಥಿ ಕರ್ಮ ನಡೆಯತಕ್ಕದ್ದು ಇದರ ಅರ್ಥ ಏನು ಕನ್ಯೆ ಕರ್ಮಾರ್ಹಳಾಗಿಗಿರುತ್ತಾಳೆಂದು ತಾತ್ಪರ್ಯ ಹೀಗೆ ಅಭಿಪ್ರಾಯ ಹೊರಡುತ್ತದೆ ಗೃಹ ಸೂತ್ರಗಳಿಂದ ಸ್ವಾಮಿಗಳು ನಾವು ಗೃಹ ಸೂತ್ರಗಳನ್ನು ನೋಡಿಲ್ಲ ಶಾಸ್ತ್ರಿಗಳು ಗೃಹ್ಯ ಸೂತ್ರಗಳು ಯತ್ಯಾಶ್ರಮಕ್ಕೆ ಅಪ್ರಸಕ್ತ ಆದರೆ ಪ್ರಸಕ್ತ ವಿಷಯ ಗೃಹಸ್ಥ ಧರ್ಮಕ್ಕೆ ಸೇರಿದು ಈ ವಿಷಯದಲ್ಲಿ ಗೃಹ್ಯ ಸೂತ್ರವು ಪ್ರಮಾಣವಾಗುತ್ತದೆಂದು ನನ್ನ ತಿಳುವಳಿಕೆ ಸ್ವಾಮಿಗಳು ಆಹಾ ಅದು ಯುಕ್ತವೇ ನಾವು ಗೃಹ್ಯ ಸೂತ್ರಗಳನ್ನು ಪರಿಶೀಲನೆ ಮಾಡಿದ ಬಳಿಕ ಈ ವಿಚಾರದಲ್ಲಿ ನಿರ್ಣಯಕ್ಕೆ ಬರಬಹುದು ಲೋಕಸಂದರ್ಭ ಪರಿಶೀಲನೆ ಶಾಸ್ತ್ರಿಗಳು ಗುರುಗಳ ಅಭಿಪ್ರಾಯಕ್ಕಾಗಿ ವಂದನೆ ಸಲ್ಲಿಸಿದರು ಎಷ್ಟೋ ಕಾಲದಿಂದ ಬಂದಿರುವ ಒಂದು ರೂಢಿಯನ್ನು ಈಗ ಬಿಡಬೇಕೆಂದರೆ ಮನಸ್ಸು ಸುಲಭವಾಗಿ ಅದಕ್ಕೆ ಒಡಂಬರಲಾರದು ಆದರೆ ಈಗಿನ ಲೋಕ ಪರಿಸ್ಥಿತಿಯನ್ನು ವಿಚಾರ ಮಾಡಿದರೆ ರೂಢಿಯನ್ನು ಬದಲಾಯಿಸುವುದರ ಅವಶ್ಯಕತೆ ಮನಸ್ಸಿಗೆ ತೋರಿತು ಬದಲಾಯಿಸುವುದೆಂದರೆ ವೇದ ಶಾಸ್ತ್ರಗಳನ್ನು ಶಾಸ್ತ್ರಗಳನ್ನು ತೊರೆಯುವುದೆಂದು ಅರ್ಥವಾಗುವುದಿಲ್ಲ ಲೋಕರೂಢಿಗೆ ವೇದಶಾಸ್ತ್ರಗಳ ಆಧಾರವಿಲ್ಲದೆಯೂ ರೋಗ ರೂಢಿಯು ಪ್ರಕೃತಿಯ ಪ್ರಕೃತಕ್ಕೆ ಹೊಂದಿಕೊಳ್ಳದೆಯೂ ಇರುವ ಸಂದರ್ಭದಲ್ಲಿ ನಾವು ಲೋಕಾನುಕೂಲದ ದೃಷ್ಟಿಯಿಂದ ಶಾಸ್ತ್ರವನ್ನು ನೋಡಬೇಕಾದದ್ದು ಎಂಬುದು ನನ್ನವಾದ ಈ ತತ್ವವನ್ನು ಶ್ರೀಗಳವರು ಬಿಚ್ಚು ಮನಸ್ಸಿನಿಂದ ಪೂರ್ವಾಗ್ರಹವಿಲ್ಲದ ಮನಸ್ಸಿನಿಂದ ವಿಚಾರ ಮಾಡಲು ಸಮರ್ಥಿಸಿದ್ದಾರೆ ಇದು ನನಗೆ ತುಂಬಾ ಸಂತೋಷ ಸಮಸ್ತ ಆಸ್ತಿಕ ಲೋಕಕ್ಕೂ ಇದು ಸಂತೋಷದ ಸಂಗತಿ ನನ್ನ ಮನಸ್ಸಿನಲ್ಲಿದ್ದ ವಾದ ಸರಣಿಯನ್ನು ಸನ್ನಿಧಾನದಲ್ಲಿ ಮಾಡಲು ನನಗೆ ಈ ಅವಕಾಶ ದೊರೆತದ್ದು ಪರಮಲಾಭ ನಾನು ಇದಕ್ಕಾಗಿ ಪುನಃ ಪುನಃ ಧನ್ಯವಾದಗಳನ್ನು ಸಮರ್ಪಿಸುತ್ತೇನೆ ಶ್ರೀಗಳವರು ಪ್ರಸನ್ನರಾಗಿ ಲಾಲಿಸಿ ನಗುಮುಖದಿಂದ ಆಶೀರ್ವದಿಸಿದರು ನಾವೆಲ್ಲ ಫಲ ಫಲ ಮಂತ್ರಾಕ್ಷತೆಗಳನ್ನು ಪಡೆದು ಮರಳಿದೆವು ಟಿಪ್ಪಣಿ ಪುಟ ಅರವತ್ತೊಂದು ಪಂಕ್ತಿ ಹರಲ್ಲಿ ಆ ಉಪನ್ಯಾಸದಲ್ಲಿ ಒಂದು ಶ್ಲೋಕ ಹೇಳಿದೆ ಆ ಶ್ಲೋಕ ಯಾವುದೆಂದರೆ ಯಾತ್ಯೇಕೋ ಶಿಖರೋಷಧೀನಾಂ ಆವಿಷ್ಕೃತ ತೇಜೋದಯಸುಗಪಸನೋದಯ ಲೋಕೋ ನಿಮದಶಾಂತರ